ಇದು ವೇಗದಲ್ಲಿ ಬೆಳೆಯುವಂತಹ ಭಾವನೆ ಅದನ್ನು ನಾವು ಗಾಯತ್ರಿ ಎಂದು ಕೇಳೋದು ಮಹಾ ವಿಷಯ ನಮ್ಮ ಬಗ್ಗೆ ನಮ್ಮವನು ದೇವರು ತಾನು ಮಾಡಲಿ ನಮ್ಮ ಬಗ್ಗೆ ನಮಗೆ ಇವತ್ತು ಸಾಮಾನ್ಯ ಮಂತ್ರಿಯೋ ಒಬ್ಬ ಇನ್ಯಾವುದೋ ಒಬ್ಬ ಸುತ್ತಮುತ್ತೋ ದೊಡ್ಡ ಅಧಿಕಾರದ ಅಧಿಕಾರ ಅಂತ ಆದರೆ ಅಂತಹ ವ್ಯಕ್ತಿ ಅಷ್ಟೇ ದೂರದ ಸಂಬಂಧ ಇರ್ಬೋದು ಪಾದರಾಯಣ ಸಂಬಂಧ ಅಂತ ಹೇಳ್ತಾರೆ ಏನು ಸಂಬಂಧ ಇಲ್ಲದೆ ಇದ್ರೂ ಕೂಡ ಸಂಬಂಧವನ್ನು ಹಚ್ಚಿಕೊಳ್ಳೋದಕ್ಕೆ ಬಾದರಾಯಣ ಸಂಬಂಧ ಅಂತ ಮನೆಗೆ ಬಂದು ಒಬ್ಬನು ಚೀಲ ಇಟ್ಟಂತ ಪಾಪ ಗಂಡ ಚಿಕೊಂಡ ಪ್ರಯಾ ಹೆಂಡತಿ ಕಡೆ ಇಡಿರಬಹುದು ಅಂತೇಳಿ ಸುಮ್ಮನೆ ಆದಿ ಸ್ನಾನ ಮಾಡಿರಂತೆ ಹೆಸರು ತಿಳಿದ್ರೆ ನಾನು ಯಾಕೆ ಸುಮ್ಮನೆ ಪ್ರಶ್ನೆ ಮಾಡಬೇಕು ಪಾಪ ಗಂಡನ ಕಡೆಯಿಂದ ಯಾರಾದರೂ ಬಂದಿರಬಹುದು ಅಂತ ಅವಳುಮಾನ ಎಲ್ಲ ಆಯ್ತು ಒಂದ್ ದಿವ್ಸ ಎರಡು ದಿವ್ಸ ಆಯ್ತು ಕೊಟ್ಟರು ಆಮೇಲೆ ಧೈರ್ಯ ಇವ್ರು ಕೇಳ್ಕೊಂಡ್ರೆ ಏನಾಗ್ಬೇಕು ನಿನಗೆ ಎಂತ ಹೋಗು ಅಂತಂದ್ರೆ ಹೆಂಡತಿ ಸಿಟ್ಟಿಗೆ ಬರ್ತಾಳೆ ಅದಕ್ಕೆ ಏನು ಅನ್ನೋದು ಬೇಡ ಅಂತ ಇವನು ಕಾಯ್ದೆ ಅವಳು ಹಾಗೇ ಕಾಯ್ದ್ರು ಮನೆ ಇಬ್ಬರಿಗೂ ಎಷ್ಟು ದಿವಸ ಅಂತ ಮಾಡಿ ಹಾಕಬೇಕು ಅಂತ ಅವಳಿಗೆ ಎಷ್ಟು ದಿವಸ ಅಂತ ಖರ್ಚು ಮಾಡಬೇಕು ಇವನಿಗೆ ಮನೆಗೆ ಪರಸ್ಪರ ಮಾತಾಡಿಕೊಂಡ್ರು ಏನಾಗಬೇಕು ನಿನಗೆ ಹೆಂತ ಇವನು ಧೈರ್ಯ ಮಾಡಿಕೊಳ್ಳುವ ನನಗೇನಲ್ಲ ನಿಮ್ ಸಂಬಂಧಿಕರು ಅಂತ ಸುಮ್ಮನೆ ಕೊಡ್ತಿದ್ದೇನೆ ಅಂತ ಅವಳು ಹೇಳೂ ಹೋಗಿ ಕೇಳಿದ್ರು ಏನಪ್ಪಾ ಇಷ್ಟು ಧೈರ್ಯದಿಂದ ಮನೆಯಲ್ಲಿ ನೀವು ಇದ್ದು ಇಷ್ಟು ದಿವಸ ಊಟ ಮಾಡಿದೆಯಲ್ಲ ಏನು ಸಂಬಂಧ ಅಂತ ಸಂಬಂಧ ಸಂಬಂಧ ಅಂತ ಬಟ್ಟೆ ಬಾದರ ಬದನೆ ಇದ್ರೆ ಬಡ ಹೆಣ್ಣಿನ ಗಿಡದ ಗಿಡ ಹಾಗೆ ಒಬ್ಬ ಮಂತ್ರಿ ಇದ್ದಾನೆ ಆಗಲಿ ಸಂಬಂಧ ಏನು ಸಂಬಂಧವನ್ನ ಹಚ್ಚಿಕೊಂಡು ನಮಗೆ ಬೇಕಾದವರು ಅಂತೂ ಮಾಡಿದ್ರು ಹೋಗಿಗೆ ನಮ್ಮೂರವರೇ ಆಗಿದ್ದಾರೆ ಇದೇ ಒಂದು ದೊಡ್ಡ ಪರವ ಕಾಲದಲ್ಲಿಯೂ ನಮಗೆ ರಾಜನಾದಂತಹ ಪರವ ಕಾಲದಲ್ಲಿಯೂ ನಮಗೆ ರಕ್ಷಕನಾಗಿರತಕ್ಕಂತಹ ಭಗವಂತ ನಿಜವಾಗಿ ನಮ್ಮವನು ಅವನನ್ನು ನಮ್ಮವನು ಅಂತ ನಾವು ತಿಳಿಯಬೇಕು ತಮ ಅನ್ನುವ ಭಾವನೆ ನಮಗೆ ಬರಬೇಕು ತವಸ್ ಅನ್ನುವಂತಹ ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಬೇಕು ಅದು ಎರಡೂ ಮಹತ್ವದ್ದು ಒಂದೇ ಒಂದೇ ಆದರೂ ಉಪಯೋಗ ಇಲ್ಲ ನಾವು ಬರೇ ದೇವರು ನಮ್ಮವರು ಅಂತ ತಿಳ್ಕೊಂಡು ಪ್ರಯೋಜನ ಇಲ್ಲ ಬಗ್ಗೆ ನಮ್ಮ ಬಗ್ಗೆ ನನ್ನ ಭಕ್ತ ನಿಮ್ಮನನ್ನು ಉದ್ಧಾರ ಮಾಡಬೇಕು ಎನ್ನುವ ಭಾವನೆ ಭಗವಂತನಿಗೆ ಬರಬೇಕು ಇದಕ್ಕಾಗಿ ದೇವಸ್ಥಿತ ನಮ್ಮೆಲ್ಲರನ್ನು ಅದುಹ ತಂದೆ ತಾಯಿ ಸರ್ವಸ್ವವಾದಂತಹ ಆ ಭಗವಂತನಿಗೆ ಮಹಾ ವಿಷಯ ನಮ್ಮ ಬಗ್ಗೆ ಪ್ರಿಯ ಪ್ರಯ ಏನಂತ ನಯಂ ನಮ್ಮವನು ಅನ್ನು ಬುದ್ಧಿ ಭಗವಂತ ಏನೇನಾಗಿದ್ದಾನೆ ನಮ್ಮನ್ನು ಹುಟ್ಟಿಸಿದ್ದಾನೆ ನಮಗೆ ಗುರುವೂ ಆಗಿದ್ದಾನೆ ಎಲ್ಲವೂ ಆಗಿದೆ ವಿಶ್ವತ್ಥಾಚಾರ್ಯರ ದ್ರೋಣಾಚಾರ್ಯರ ಅರ್ಜುನನ ಕಥೆಯಲ್ಲಿ ನೀನು ಕೇಳ್ತೀವಿ ಯಾರು ನಮ್ಮ ಪ್ರತಿಜ್ಞೆಯನ್ನ ಪೂರ್ಣ ಮಾಡುತ್ತೀರೋ ಅವರಿಗೆ ನಾನು ತಿರ್ಲೋಕದಲ್ಲಿ ಏಕೈಕ ಸಮೃದ್ಧಿ ಅಂತ ಹಾಗೆ ಮಾಡ್ತೇನೆ ಎಂದು ದ್ರೋಣಾಚಾರ್ಯರು ಪ್ರತಿಜ್ಞೆ ಮಾಡ್ತೇನೆ ಆಗ ಅರ್ಜುನ ಮುಂದೆ ಬಂದು ನಾನು ಅಂತ ಹೇಳಿ ಪ್ರತಿಜ್ಞೆ ಮಾಡುತ್ತಾನೆ ಅವನ ಮೇಲೆ ವಿಶೇಷ ಅಭಿಮಾನದಿಂದ ಇನ್ನುಳದವರಿಗೆ ಹೇಳಿದ್ಯರು ಹೆಚ್ಚಿನ ವಿದ್ಯೆಯನ್ನ ಕಲಿಸಿ ಅವನನ್ನು ಧನುರ್ಧಾರಿ ಮಾಡುತ್ತಾರೆ ಎನ್ನುವ ಮಾತನ್ನು ನಾವು ಹಾಗಾದರೆ ದ್ರೋಣಾಚಾರ್ಯರು ಅರ್ಜುನನಿಗೆ ಹೆಚ್ಚಿನ ವಿದ್ಯೆಯನ್ನು ಕಲಿಸುವುದಕ್ಕೆ ಯಾವುದು ಕಾರಣ ಆಯಿತು ನನ್ನ ಮಾತನ್ನ ಇವನು ಪೂರ್ಣ ಮಾಡುತ್ತಾನೆ ಅನ್ನುವಂತಹ ದ್ರೋಣಾಚಾರ್ಯರ ಒಂದು ನಂಬಿಕೆ ನನ್ನ ಮನಸ್ಸಿನಲ್ಲಿರುವಂತಹ ಏನು ಇಚ್ಛೆ ಉಂಟೋ ಧ್ರುಪದರಾಜನನ್ನು ಸೋಲಿಸಿ ಕಾಲಿಗೆ ತಂದು ಹಾಕಬೇಕು ಅಂತನ್ನುವಂತಹ ಒಂದು ಅಪೇಕ್ಷೆ ಅದನ್ನು ಪೂರ್ಣ ಮಾಡುವಂತಹ ಪ್ರತಿಜ್ಞೆಯನ್ನು ಇವನು ಮಾಡಿದ್ದಾನೆ ನಾನು ಹೇಳಿದ ಮಾತನ್ನ ಕೇಳುತ್ತೇನೆ ಎನ್ನುವ ಪ್ರತಿಜ್ಞೆ ಇವನು ಮಾಡಿದ್ದಕ್ಕೆ ಇವನು ನನ್ನವನಾದ ಇವನಿಗೆ ನಾನು ಹೆಚ್ಚಿನ ವಿದ್ಯೆಯನ್ನು ಕಲಿಸ್ತೇನೆ ಎಂಬ ಪ್ರತಿಜ್ಞೆಯನ್ನ ದ್ರೋಣಾಚಾರ್ಯರು ಮಾಡಿದರು ಆ ರೀತಿಯಾಗಿ ಅರ್ಜುನರಿಗೆ ವಿದ್ಯೆಯನ್ನು ಕೊಟ್ಟರು ಹಾಗಾದರೆ ಇದನ್ನು ನಾವು ಗಮನಿಸಿದಾಗ ನಮಗೆ ತಿಳಿಯೋದೇನೋ ಯಾವ ಗುರುಗಳಿಂದ ನಾವು ವಿದ್ಯೆಯನ್ನು ಪಡೀತಾ ಇರುತ್ತೇವೆ ಯಾವ ಗುರುಗಳಿಂದ ನಮಗೆ ವಿದ್ಯೆ ಬರಬೇಕಾಗಿದೆ ಆ ಗುರುವಿಗೆ ನಮ್ಮ ಮೇಲೆ ಅಭಿಮಾನ ಬರಬೇಕು ಅಂದರೆ ನಮಗೆ ವಿದ್ಯೆ ಚೆನ್ನಾಗಿ ಬರುತ್ತದೆ ವಿಶೇಷವಾಗಿ ಬರುತ್ತದೆ ಬರೋ ಅಲ್ಪ ಸ್ವಲ್ಪ ವಿದ್ಯೆಯೂ ಸಫಲವಾಗುತ್ತೆ ಬರುವ ವಿದ್ಯೆಯೂ ಚೆನ್ನಾಗಿದ್ದರು ಅದಕ್ಕೆ ದ್ರೋಣ ಅರ್ಜುನವೇ ದೃಷ್ಟಾಂತ ಹಾಗಾದರೆ ನಾವೇನ್ ಮಾಡಬೇಕು ಅರ್ಜುನ ಹೇಗೆ ದ್ರೋಣಾಚಾರ್ಯರು ಹೇಳಿದ ಮಾತನ್ನ ನಾನು ಕೇಳುತ್ತೇನೆ ಅವರ ಇಚ್ಛೆಯನ್ನ ಪೂರೈಸ್ತೇನೆ ಅಂತ ಪ್ರತಿಜ್ಞೆ ಮಾಡಿ ದ್ರೋಣಾಚಾರ್ಯರಿಗೆ ಬೇಕಾದವನಾದ ಹಾಗೆ ನಮ್ಮ ಗುರುವಾದವರು ಯಾರು ಭಗವಂತನೇ ನಮಗೆ ಗುರು ಸಮೇಮ ಶಾಸ್ತ್ರ ಪ್ರಭವಂ ಅನಮ್ಯ ಜಗದ್ಗುರುಣಾಮ್ ಗುರು ಮಂಜಸೈವ ಮುಖ್ಯವಾದ ಗುರುಗಳು ನಮಗೆ ವೇದವ್ಯಾಸದೇವರು ಭಗವಂತ ನಾರಾಯಣ ಮೂಲಗುರು ಅಂತಹ ನಮ್ಮೆಲ್ಲರಿಗೆ ಆದಿಗುರುವಾದ ಮೂಲ ಗುರುವಾಗಿರತಕ್ಕಂತಹ ವೇದವ್ಯಾಸದೇವರ ಪ್ರೀತಿ ಅನುಗ್ರಹ ಕಟಾಕ್ಷ ನಮ್ಮ ಮೇಲೆ ಇದ್ರೆ ನಮಗೆ ಬಿದ್ದು ಚೆನ್ನಾಗಿ ಬರಬೇಕು ಹಾಗಾದರೆ ಅದಕ್ಕೇನು ಮಾಡಬೇಕು ನಾವು ಹೇಗೆ ಅರ್ಜುನ ದ್ರೋಣರ ಪ್ರತಿಜ್ಞೆ ಮನಸ್ಸಿನಲ್ಲ ಇೆಯನ್ನು ಪೂರ್ಣ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಹಾಗೆ ಭಗವಂತನ ಇಚ್ಛೆ ಅರ್ಥಾತ್ ಭಗವಂತನ ಆಜ್ಞೆಯನ್ನು ಪೂರ್ಣ ಮಾಡುತ್ತೇವೆ ಅಂತ ನಾವು ಪ್ರತಿಜ್ಞೆ ಮಾಡಿದರೆ ನಮಗೆ ಚೆನ್ನಾಗಿ ವಿದ್ಯೆ ಬರಲಿ ಇರ್ತೇವೆ ದೇವದಾಸ ದೇವರು ಅನುಗ್ರಹ ಮಾಡ್ಞೆಯ ವೇದಗಳು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದಂತಹ ನನ್ನ ವರ್ಣಾಶ್ರಮಗಳಿಗೆ ಉಚಿತವಾದ ಕರ್ಮಗಳನ್ನು ನಾನು ಮಾಡುತ್ತೇನೆ ದೇವರು ಹೇಳಿದಂತೆ ನಾನು ವರ್ತನೆ ಮಾಡುತ್ತೇನೆ ಅಂತನ್ನುವ ಪ್ರತಿಜ್ಞೆಯನ್ನು ನಾನು ಮಾಡಿಬಿಟ್ರೆ ಆಗ ವೇದವ್ಯಾಸದೇವರಿಗೆ ಸಂತೋಷವಾಗುತ್ತೆ ನನ್ನ ಆಜ್ಞೆಯನ್ನೇ ಇವನು ಪರಿಪಾಲನೆ ಮಾಡುತ್ತಾನೆ ಅಂತನ್ನುವುದಕ್ಕೆ ನಮ್ಮ ಮೇಲೆ ಪ್ರಸನ್ನರಾಗಿ ದ್ರೋಣರು ಅರ್ಜುನರ ಮೇಲೆ ಪ್ರಸನ್ನರಾಗಿ ಹೇಗೆ ವಿದ್ಯೆಯನ್ನು ಕೊಟ್ಟರೋ ಹಾಗೆ ನಮಗೆ ಗುರುಗಳಾದಂತಹ ಯದವ್ಯಾಸದೇವರು ಪ್ರಸನ್ನರಾಗಿ ನಮಗೆ ವಿದ್ಯೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು ಯಾವಾಗ ಅವರ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡಿ ಅದಕ್ಕಾಗಿ ಆ ಒಂದು ಅಂಶವನ್ನು ಇಲ್ಲಿ ನಮಗೆ ತಿಳಿಸ್ತಾರೆ ಯಹ ನಹಾಧಿಯ ಪ್ರಚೋದಯ ಗುರುಗಳು ಅಂದ್ರೆ ಯಾರು ಬುದ್ಧಿ ಹೇಳುವವರು ಜ್ಞಾನೋಪದೇಶ ಮಾಡುವವರು ಯಾರೋ ಗುರುಗಳು ಬುದ್ಧಿ ಅಂದ್ರೆ ಜ್ಞಾನ ಯಹ ನಹಾಧಿಯ ಪ್ರಚೋದಯ ಯಾವ ವೇದವ್ಯಾಸ ದೇವರು ಯಾವ ಗುರುಗಳು ನಮಗೆ ಜ್ಞಾನವನ್ನ ಉಪದೇಶ ಮಾಡುತ್ತಾರೋ ಮಹಾಭಾರತ ಬ್ರಹ್ಮಸೂತ್ರ ಪುರಾಣಗಳು ಇವುಗಳೆಲ್ಲದರ ಮುಖಾಂತರ ನಮಗೆ ತತ್ವಜ್ಞಾನವನ್ನ ಕೊಟ್ಟಾರೋ ಅಂತಹ ತೇವಸ್ಥೆ ಅಂತಹ ದೇವರು ಅಂದ್ರೆ ಯಾರು ಆ ವೇದವ್ಯಾಸ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಬರಬೇಕು ಇವನು ನನ್ನ ಪರಿಪಾಲನೆ ಮಾಡುತ್ತಾನೆ ಬಹಳ ಯೋಗ್ಯನಾದವನು ಇವನಿಗೆ ನಾನು ಹೆಚ್ಚಿನ ಜ್ಞಾನವನ್ನ ಧಾರ ಕೊಡಬೇಕು ಅನ್ನುವ ಬುದ್ಧಿ ನಮ್ಮ ಬಗ್ಗೆ ಹೊರಗೆ ಬರಬೇಕು ಯೋ ನಹಾದಿಯ ಪ್ರಚೋದಯ ನಮಗೆ ತತ್ವಜ್ಞಾನವನ್ನ ನೀಡಿದಂತಹ ದೇವ ದೇವರಿಗೆ ಅಯಂ ನಹಾ ಇತಿಹಿಯ ಪ್ರಚೋದಯ ಇವನು ನನ್ನವನು ಇವನು ಬೇಕಾದವನು ನನ್ನ ಆಜ್ಞಾಧಾರಕನು ಎಂಬಂತಹ ಬುದ್ಧಿ ಅವರಿಗೆ ತಂದುಬಿಟ್ರೆ ನನ್ನ ಉದ್ಧಾರ ಆ ತರಹದ ಒಂದು ಅನುಗ್ರಹವನ್ನ ವೇದುವ್ಯಾಸದೇವರು ಭಗವಂತ ನಮ್ಮ ಮೇಲೆ ಮಾಡಬೇಕು ಎನ್ನುವಂತಹ ಪ್ರಾರ್ಥನೆ ಇದರೊಳಗೆ ನಾವು ಕಾಣ್ತಾ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕಾದದ್ದು ನಮ್ಮ ಬಗ್ಗೆ ಯಾರು ಭಾವನೆಯನ್ನು ಮಾಡಬೇಕು ದೇವರು ಒಬ್ಬನೇ ಇದ್ದಾನೆ ದೇವಸ್ಥರೆ ನಹ ಅನ್ನುವ ಶಬ್ದ ಇದು ಬಹುವಚನ ಇವನು ನನ್ನವನು ಅಂತನ್ನುವ ಭಾವನೆ ದೇವರಿಗೆ ಬರಬೇಕಾದರೆ ಸಂಸ್ಕೃತದಲ್ಲಿ ಏಕವಚನಕ್ಕೆ ಮೇ ಅಂತಾಗ್ತದೆ ನಹ ಅಂತಾಗುವುದಿಲ್ಲ ಬಹಳ ಜನ ಇದ್ದಾರೆ ದೇವಸ್ಥೆ ಅನ್ನುವುದೇಕ ವಚನ ಇದು ಭಗವಂತನಿಗೆ ನಮ್ಮ ಬಗ್ಗೆ ಏನಂತ ಭಾವನೆ ಬರಬೇಕು ಇವನು ನನ್ನವನು ಅಂತ ಭಾವನೆ ಬರದು ಹಾಗಾದ್ರ ಮೇ ಎಂತೂ ಸಾಕು ನಹ ಯಾಕೆ ಬಹುವಚನ ಯಾಕೆ ಅಂತ ಪ್ರಶ್ನೆ ಬಂದರೆ ಮೊನ್ನೆ ದಿವಸ ನಾನು ಹೇಳಿದ ಹಾಗೆ ದೇವರು ಒಬ್ಬನೇ ಆದರೆ ಭಗವಂತನ ರೂಪಗಳು ಅನೇಕ ಇವೆ ಪರಮಾತ್ಮನಿಗೆ ಅನಂತ ರೂಪಗಳುಂಟು ಇಲ್ಲಿರುವ ರೂಪ ಬೇರೆ ಇಲ್ಲಿರುವ ರೂಪ ಬೇರೆ ನಿಮ್ಮಲ್ಲಿರುವ ರೂಪ ಬೇರೆ ಅಲ್ಲಿರುವ ರೂಪ ಬೇರೆ ಅನಂತವಾದ ಜಗತ್ತಿನೊಳಗೆ ಪರಮಾತ್ಮ ತಾನೂ ಅನಂತ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಆಗಲಿ ಏನು ತೊಂದರೆ ಏನೀಗ ನನಗೆ ಆ ಎಲ್ಲ ಭಗವಂತನ ರೂಪಗಳನ್ನು ತೆಗೆದುಕೊಂಡು ಮಾಡೋದೇನಿದೆ ಎಂತಂದ್ರೆ ಮಾಡೋದಿದೆ